ಮುಂದಿನ ಪದ್ಯದಲ್ಲಿ ದೈತ್ಯರ ಮತ್ತಷ್ಟು ಲಕ್ಷಣಗಳನ್ನು ಹೇಳ್ತಾರೆ ಭಗವಂತ ನಿರ್ಗುಣ ಪ್ರಕೃತ ದೇಹಿ ಈ ರೀತಿಯಲ್ಲಿ ಹೇಳುವನು ದೈತ್ಯ ಅಂತ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವನು ಈಶ್ವರ ನಾನೆ ಎಂಬುವ ಸಚ್ಚಿದಾನಂದಾತ್ಮನಿಗೆ ಉತ್ಪತ್ತಿ ಶ್ರೀನಿತಂಬನಿಗೀಶನಿಗೆ ವಿಯೋಗಾನುಚಿಂತನೆ ಛೇದ ಭೇದ ಹೀನ ದೇಹಕ್ಕೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ ಜ್ಞಾನ ಆನಂದ ಪರಿಪೂರ್ಣ ನಿತ್ಯ ತೃಪ್ತ ನಿತ್ಯ ಸುಖಪೂರ್ಣ ನಿತ್ಯಾನಂದಮಯ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಹೀನ ಗುಣ ಅಂದರೆ ಅವನಿಗೆ ಗುಣಗಳೇ ಇಲ್ಲ ಅಂತ ಚಿಂತನೆ ಮಾಡೋದು ಆಮೇಲೆ ಈಶ್ವರ ನಾನೇ ಸೋಹಂ ಅಂಥೇಳೋನು ಆಮೇಲೆ ನಿರ್ದೋಷಿಯಾಗಿರ್ತಕ್ಕಂಥವನು ಪರಮಾತ್ಮ ಜ್ಞಾನಾನಂದ ಸ್ವರೂಪ ಸಚ್ಚಿದಾನಂದ ಅವನಿಗೆ ಪ್ರಾಕೃತ ಶರೀರದಿಂದ ಉತ್ಪತ್ತಿ ಜನನ ಮರಣಾದಿಗಳಿದೆ ಅಂಥೇಳೋನು ಶ್ರೀನಿತಂಬಿನಿ ಅಂದರೆ ಲಕ್ಷ್ಮೀ ದೇವಿಗೆ ಮತ್ತು ಭಗವಂತನಿಗೆ ಈಶನಿಗೆ ವಿಯೋಗವನ್ನು ಚಿಂತನೆ ಮಾಡೋದು ಇದೆಲ್ಲ ಕೂಡುವ ದೈತ್ಯರ ಲಕ್ಷಣ ಅಂತ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಎಲ್ಲ ದೈತ್ಯ ಲಕ್ಷಣಗಳನ್ನು ತಿಳಿಸ್ತಾರೆ ಛೇದ ಭೇದ ಇದೆಲ್ಲ ದೋಷಗಳು ಪರಮಾತ್ಮನಿಗೆ ಇದೆ ಅಂತ ಚಿನ್ಮಯವಾಗಿರ್ತಕ್ಕಂಥ ಅಪರಾಕೃತ ಶರೀರಿ ಪರಮಾತ್ಮ ಅವನಿಗೆ ಶಸ್ತ್ರಗಳಿಂದ ಅಸ್ತ್ರಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಛೇದ ಭೇದಾದಿ ದೋಷ ಇಲ್ಲ ಆದರೆ ಅವನಿಗೆ ಎಲ್ಲ ದೋಷ ಇದೆ ಅಂತ ಆರೋಪ ಮಾಡೋದು ಗುಣಪೂರ್ಣಸ ವಿಷ್ಣುಸ್ತು ನಿರ್ಗುಣತ್ವ ವಿಚಿಂತನಂ ಜ್ಞಾನಾನಂದಾಧಿಪೂರ್ಣಸೋಹಂ ಇತ್ಯಾದಿ ಚಿಂತನ ಚಿದಾನಂದಾತ್ಮಕೇ ದೇಹೆ ವ್ಯುತ್ಪತ್ತಾಧಿ ವಿಚಿಂತನಂ ನಿತ್ಯಿ ದೇವ್ಯಾಸ್ತು ವಿಯೋಗಾಧಿ ವಿಚಿಂತನಂ ಅಚ್ಛೇತ್ಯ ಅಭೇದ್ಯ ಗಾತ್ರು ಛೇದ ಭೇದಾಧಿ ಚಿಂತನ ಈ ಎಲ್ಲ ಏನು ದೋಷಗಳಿದೆ ಆ ಎಲ್ಲ ದೋಷಗಳನ್ನು ಕೂಡ ಪರಮಾತ್ಮನಲ್ಲಿ ಚಿಂತನೆ ಮಾಡೋದು ಇದೆಲ್ಲವೂ ಕೂಡ ದೈತ್ಯರ ಲಕ್ಷಣ ಅಂತ ಆ ಗರುಡ ಪುರಾಣದಲ್ಲಿ ಯಾವ ರೀತಿಯಾಗಿ ಶ್ಲೋಕ ಇದು ಅದನ್ನೇ ಯಥಾವತ್ತಾಗಿ ಕನ್ನಡೀಕರಿಸಿ ದಾಸರಿಲಿ ನಮಗೆ ತಿಳಿಸಿರುವಂಥದ್ದು ಮುಂದಿನ ಪದ್ಯದಲ್ಲಿ ಭಗವಂತ ಅವತಾರ ರೂಪಗಳಲ್ಲಿ ಮಾಡಿರತಕ್ಕಂಥ ನಟನೆಯನ್ನು ನಿಜ ಅಂತ ತಿಳ್ಕೊಳ್ಳವನೇ ದೈತ್ಯಾಂತ್ ಕ್ಲೇಷಭಯ ಶೂನ್ಯಗೆ ಕ್ಲೇಶಗಳ ಪೇಳುವವ ರಾಮ ವ್ಯಾಸ ಋಷಿ ವಿಪ್ರತ್ವ ಪೇಳುವವ ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶ ಪೇಳುವ ಮಕ್ಕಳಿಗೋಸ್ಕರ ಶಿವಾರ್ಚನೆಯ ಮಾಡಿದ ಎಂಬುವನೇ ದೈತ್ಯಾಂತ್ ಪರಮಾತ್ಮನಿಗೆ ಭಯ ಶೋಕ ಇದ್ಯಾವುದೂ ಕೂಡ ಇಲ್ಲ ಅಂತ ಭಯ ಶೋಕಾದಿ ಲೇಷ ಶೂನ್ಯನಿಗೆ ಕ್ಲೇಷ ಅಂದರೆ ದುಃಖ ಇದೆ ಅಂತ ಹೇಳೋನು ವೇದವ್ಯಾಸ ರೂಪ ಪರಶುರಾಮ ರೂಪ ಇದೆಲ್ಲನೂ ಕೂಡ ವ್ಯಾಸೋ ಕಶ್ಚನ ಋಷಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡೋದು ಪರಶುರಾಮನೊಬ್ಬ ಬ್ರಾಹ್ಮಣ ಅಂತ ಹೇಳೋದು ರಾಮಕೃಷ್ಣಾದಿ ರೂಪ ರೂಪಗಳಲ್ಲಿ ಕ್ಷೌರ ಕಾರ್ಯ ಎಲ್ಲ ಆಗಿದೆ ಅದರಿಂದ ಅವನಿಗೂ ಕೂಡ ನಮ್ಮಂತೆ ಪ್ರಾಕೃತವಾಗಿರ್ತಕ್ಕಂಥ ಎಲ್ಲ ಶರೀರ ಇದೆ ಅಲ್ಲಿ ಕೂದಲು ಬೆಳೆಯೋದು ಉಗುರು ಬೆಳೆಯೋದು ಈ ರೀತಿ ಎಲ್ಲ ದೋಷಗಳು ಕೂಡ ಪರಮಾತ್ಮನಿಗೆ ಇದೆ ಅಂತ ಹೇಳೋದು ಸಂತತಿಗಾಗಿ ಅವನು ಕೂಡ ಕೃಷ್ಣ ಕೈಲಾಸ ಯಾತ್ರೆ ಮಾಡಿ ಅಲ್ಲಿ ರುದ್ರದೇವರನ್ನು ಉಪಾಸನೆ ಮಾಡಿದ ಇತ್ಯಾದಿ ಎಲ್ಲ ಚಿಂತನೆ ಮಾಡೋದು ಇದೆಲ್ಲವೂ ಕೂಡ ದೈತ್ಯರ ಲಕ್ಷಣ ಅಂತೇಳಿ ತಿಳಿಸ್ತಾರೆ ನಾನೇ ಈಶ್ವರ ಅಂತ ಉಪಾಸನೆ ಮಾಡಿರೋ ಪೌಂಡಕ ವಾಸು ದೇವಾದಿಗಳು ಶ್ರೀಕೃಷ್ಣ ಅಪೂರ್ಣ ಅಂತ ಉಪಾಸನೆ ಮಾಡಿದವನು ಚೈತ್ಯ ಶಿಶುಪಾಲ ಸೀತಾರಾಮರ ಯೋಗವನ್ನ ಚಿಂತನೆ ಮಾಡಿದವರು ಸುರಾಣಕರು ಅಂತ ಒಂದು ದೈತ್ಯರ ಗುಂಪು ರುಕ್ಮಿಣಿಯನ್ನು ಶಿಶುಪಾಲನೆಗೆ ಕೊಡಲಿಕ್ಕೆ ಹೊರಟವನು ರುಕ್ಮಿ ಮೊದಲಾದವರು ಕೃಷ್ಣನಿಗೆ ಶಸ್ತ್ರಯ ಭಯ ಈ ರೀತಿ ಕೃಷ್ಣ ಜರಾನಾಮಕ ವ್ಯಾಧ ಅಥವಾ ಬೇಡನಿಂದ ಹತನಾದ ಸಮೃದ್ಧನಾದ ಅಂತ ತಿಳ್ಕೊಳ್ಳೋರು ಭೀಷ್ಮರ ಬಾಣಗಳಿಗೆ ಕೃಷ್ಣನ ಹಣೆ ಒಡೆದು ರಕ್ತ ಬಂತು ಅಂತ ಹೇಳೋದು ಈ ರೀತಿಯೆಲ್ಲ ಅವನು ಪ್ರಾಕೃತ ಶರೀರಿ ಅಂತ ಚಿಂತನೆ ಮಾಡೋದು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಏನು ಚಿಂತನೆ ಮಾಡ್ತಾರಲ್ಲ ಅದೆಲ್ಲವೂ ಕೂಡ ದೈತ್ಯರ ಲಕ್ಷಣ ಈಶಾಕೋಟಿ ಪ್ರವಿಷ್ಟಳು ನಿತ್ಯ ಮುಕ್ತಳು ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿಗೆ ಶ್ರೀಮನ್ನಾರಾಯಣನಿಂದ ನಿತ್ಯ ಅವಿಯೋಗಿತ್ವ ಇರೋದು ಆದರೆ ಅವರಿಗೆ ನಿತ್ಯವಿಯೋಗಿತ್ವ ಇದ್ದರೂ ಕೂಡ ವಿಯೋಗ ಇದೆ ಅಂತ ಚಿಂತನೆ ಮಾಡೋದು ಯಾವ ಕಾಲಕ್ಕೂ ವಿಯೋಗ ಅನ್ನೋದಿಲ್ಲ ಆರು ಅವ್ರು ಹೇಳೋದೇನು ಅಂದರೆ ರಾಮಾಯಣದಲ್ಲಿ ಸೀತೆಯನ್ನು ಕಳ್ಕೊಂಡಂಗೆ ಶ್ರೀರಾಮ ದುಃಖಪಟ್ಟ ಭೃಗುರು ಶ್ರೀ ಕಾಲಿನಿಂದ ತನ್ನ ವಕ್ಷಸ್ಥಳಕ್ಕೆ ಪಾದ ಪ್ರಹಾರ ಮಾಡಿದಾಗ ಲಕ್ಷ್ಮೀದೇವಿ ಸಿಟ್ಟಾಗಿ ಭಗವಂತನನ್ನು ಬಿಟ್ಟು ಕೊಲ್ಲಾಪುರಕ್ಕೆ ಹೊರಟು ಪ್ರಸಂಗ ಇದನ್ನೆಲ್ಲ ನೋಡಿ ಅವರು ಆ ರೀತಿಯಾಗಿ ಚಿಂತನೆ ಮಾಡ್ತಾರೆ ಆದರೆ ಇದೆಲ್ಲವೂ ಕೂಡ ಕೇವಲ ಹಸುರಜನ ಮೋಹನಾರ್ಥವಾಗಿ ಪರಮಾತ್ಮ ಲಕ್ಷ್ಮೀದೇವಿ ಮಾಡಿರುವಂತಹ ನಟನೆ ಲಕ್ಷ್ಮಿಯ ವಿಯೋಗದಿಂದ ಪರಮಾತ್ಮ ಶ್ರೀನಿವಾಸ ದುಃಖಪಟ್ಟಂತೆ ಲೋಕ ವಿಡಂಬನೆ ಮಾಡಿದ್ದಷ್ಟೇ ಲಕ್ಷ್ಮೀನಾರಾಯಣರಿಗೆ ಯಾವತ್ತೂ ಯೋಗ ಇಲ್ಲ ಅಂತ ಚಿಂತನೆ ಮಾಡಿದ್ರೆ ಜೀವರಿಗೂ ಕೂಡ ನಿತ್ಯವಿಯೋಗಿತ್ವ ಅನ್ನೋದು ಬರ್ತಾ ಇದೆ ಇನ್ನು ಅಚ್ಛೇದ್ಯ ಅಭೇದ್ಯವಾಗಿರ್ತಕ್ಕಂಥ ಸ್ವಗತ ಭೇದ ಭಗವಂತನ ಜ್ಞಾನಾನಂದಮಯವಾಗಿರ್ತಕ್ಕಂಥ ದೇಹಕ್ಕೆ ಶಸ್ತ್ರಗಳಿಂದ ಗಾಯ ಉಂಟಾಗತ್ತೆ ದೇಹದ ಭೇದನ ಛೇದನ ಎಲ್ಲ ಇದೆ ಅಂತ ಹೇಳೋದು ಇದೆಲ್ಲವೂ ಕೂಡ ದೈತ್ಯರ ಲಕ್ಷಣ ಶ್ರೀರಾಮಚಂದ್ರ ರಾಮ ರಾವಣರ ಯುದ್ಧದಲ್ಲಿ ಗಾಯಗೊಂಡಂತೆ ತೋರ್ಕೊಂಡ್ರ ಕೃಷ್ಣ ದೇಹಕ್ಕೆ ಅಸ್ತ್ರಗಳಿಂದ ಛೇದ ಭೇದಗಳಾಗಿದೆ ಈ ರೀತಿಯೆಲ್ಲ ಭಗವಂತ ಅಸುರಮೋಹನಾರ್ಥವಾಗಿ ವಿಬಣ ವಿಡಂಬನೆಯನ್ನು ಮಾಡಿದರೆ ಅಪ್ರಾಕೃತವಾದ ಅವನ ದೇಹಕ್ಕೆ ಯಾವ ದೋಷಗಳೂ ಇಲ್ಲ ಶಸ್ತ್ರಗಳಿಂದ ಭಗವಂತರಿಗೆ ಭಯವೂ ಇಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಜೀವನಿಗೆ ಅಚ್ಛೈತ್ಯ ಅಭೈತ್ಯ ಎಲ್ಲ ಇದೆ ಅಂತ ಆದಮೇಲೆ ಸರ್ವೋತ್ತಮನಾದ ಪರಮಾತ್ಮನೇ ಜೀವನಿಗೆ ಎಲ್ಲ ಗುಣಧರ್ಮಗಳನ್ನು ಕೊಟ್ಟಾಗ ಅವನಿಗೆ ಈ ಎಲ್ಲ ದೋಷಗಳಿರುತ್ತ ಸರ್ವತಾ ಇಲ್ಲ ಈ ರೀತಿ ದೋಷಗಳನ್ನು ಯಾರು ಆರೋಪಣೆ ಮಾಡ್ತಾನೋ ಅವನು ದೈತ್ಯ ಅಂತ ದೈತ್ಯನ ಲಕ್ಷಣವನ್ನು ಹೇಳ್ತಾನೆ ಪರಶುರಾಮ ರೂಪ ಶ್ರೀರಾಮನಿಂದ ಪರಾಜಿತನಾಗಿದ್ದಲ್ಲ ರಾಮಾಯಣದಲ್ಲಿ ಆದಂತೆ ನಟನೆ ಮಾಡಿದ ಅಷ್ಟೇ ಅದರಿಂದ ಅತುಲ ಅನ್ನ ಅಸುರ ಪರಶುರಾಮನ ಉದರದಲ್ಲಿ ಆಶ್ರಯ ಪಡೆದಿದ್ದವನು ಹೆದರೆ ಹೊರಗೆ ಬಂದು ರಾಮಣ ಬಾಣದಿಂದ ಹತನಾದ ಮೋಕ್ಷಾಪೇಕ್ಷೆಯಿಂದ ಅಸುರ ಪರಮಾತ್ಮನ ಉದರ ಪ್ರವೇಶ ಆ ವರವನ್ನು ಕೇಳಿಕೊಂಡು ಪಡ್ಕೊಂಡಿದ್ದ ಪರಶುರಾಮನಲ್ಲಿದ್ದ ವೈಷ್ಣವ ತೇಜಸ್ಸು ಶ್ರೀರಾಮನಲ್ಲಿ ಬಂದು ತುಂಬ್ಕೋತು ಆದ್ದರಿಂದ ರಾವಣ ಒದೆಗೆ ಸಮರ್ಥನಾದ ಅಂತ ಮುಂತಾಗಿ ರಾಮಾಯಣ ವ್ಯಾಖ್ಯಾನಕಾರರು ಹಿಡುತ್ತಾರೆ ಭಯ ಶೋಕಾದಿಶೂನ್ಯನಿಗೆ ಕ್ಲೇಶಗಳ ಹೇಳುವವ ಅಂದರೆ ಅದು ದೈತ್ಯನ ರಕ್ಷಣ ಇನ್ನು ಮಹಾಭಾರತ ತಾತ್ಪರ್ಯಣಯದಲ್ಲಿ ರಾಮಕೃಷ್ಣನಿಗೆ ಕ್ಷೌರಿಕ ಕೇಶ ಖಂಡನ ಮಾಡಿದ್ದಾನೆ ಅಂತ ಆದರೆ ಕೃಷ್ಣನ ಕೂದಲು ಉಗುರುಗಳು ಅವನಿಂದ ಅಭಿನ್ನ ಅಚ್ಛೇದ್ಯ ಅಭೇದ್ಯ ಎನ್ನುವ ಸಮಸ್ಯೆ ಅದಕ್ಕೆ ಕೃಷ್ಣ ಚಿನ್ಮಯವಾಗಿರ್ತಕ್ಕಂಥ ಸ್ವರೂಪಭೂತವಾದ ಕೂದಲು ಉಗುರುಗಳನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ಸಂಕೋಚ ಮಾಡಿಕೊಂಡು ಅದರ ಮೇಲ್ಭಾಗದಲ್ಲೇ ಅದರಂತೆ ಕಾಣುವ ಅನಪೇಕ್ಷಿತವಾಗಿರ್ತಕ್ಕಂಥ ಪ್ರಾಕೃತ ಕೂದಲು ಉಗುರುಗಳನ್ನು ನಿರ್ಮಾಣ ಮಾಡಿಕೊಂಡು ಕ್ಷೌರಿಕನ ಕತ್ತಿಗೆ ಒಡ್ತಾನೆ ಅಂತ ತಿಳಿಸ್ತಾರೆ ಇದನ್ನು ಕೇವಲ ಕುಸು ಕರ್ತುಮ್ ಅಕರ್ತು ಅನ್ಯತಾ ಕರ್ತು ಸಮರ್ಥನಾದವನು ಪರಮಾತ್ಮ ಏನನ್ನು ಬೇಕಾದರೂ ಮಾಡಬಲ್ಲ ಏನೂ ಮಾಡದೆ ಇರಬಲ್ಲ ಮತ್ತೇನನ್ನು ಮಾಡಬಲ್ಲ ಆದರೆ ಹಸುರ ಮೋಹನಾರ್ಥವಾಗಿ ಈ ರೀತಿಯಾಗಿ ಪರಮಾತ್ಮ ಮಾಡಿದರೆ ಅದನ್ನೇ ನಿಜ ಅಂಥೇಳಿ ಈ ರೀತಿಯಾಗಿ ಅಸ್ ಅಸುರ ಮೋಹನಾರ್ಥವಾಗಿ ಮಾಡಿದ್ದನ್ನೇ ನೈಜ ಅಂತ ಹೇಳಿ ಹೇಳೋರು ದೈತ್ಯರು ಅಂತ ಇನ್ನು ಸಂತಾನ ಅಪೇಕ್ಷೆಯಿಂದ ಶ್ರೀಕೃಷ್ಣ ಪರಮಾತ್ಮ ಕೈಲಾಸ ಯಾತ್ರೆ ಮಾಡಿದ ಇದೂ ಕೂಡ ವಾಸ್ತವ ಅಲ್ಲ ಕೈಲಾಸದಲ್ಲಿ ರುದ್ರದೇವರೇ ಕೃಷ್ಣನನ್ನು ಕೇಶವ ಅಂತ ಸ್ತೋತ್ರ ಮಾಡ್ತಾರೆ ಕ ಅಂದರೆ ಬ್ರಹ್ಮದೇವರಿಗೂ ಈಶಾ ರುದ್ರದೇವರಿಗೂ ವಾ ಅಂದರೆ ಪ್ರವರ್ತಕ ನಿಯಾಮಕ ಅನ್ನೋ ಅರ್ಥದಲ್ಲಿ ಸ್ತೋತ್ರವನ್ನು ಮಾಡ್ತಾರೆ ಆ ರುದ್ರದೇವರಿಗೂ ನಿಯಾಮಕನಾದ ಪ್ರವರ್ತಕನಾದವನು ಅಂತಾದರೆ ಶ್ರೀಕೃಷ್ಣ ಪರಮಾತ್ಮ ಸರ್ವೋತ್ತಮ ಅವನು ಇವನಿಗೆ ಪುತ್ರವರ ಅಂದರೆ ಸಂತಾನ ಅನ್ನೋ ವರವನ್ನು ಕೊಡಬೇಕಾ ಅದಕ್ಕಾಗಿ ಕೃಷ್ಣ ಕೈಲಾಸ ಯಾತ್ರೆ ಮಾಡಬೇಕಾ ಇದೆಲ್ಲ ಹಸುರ ಜನ ಮೋಹನಾರ್ಥವಾಗಿ ಅಥವಾ ಪರಮಾತ್ಮ ಈ ರೀತಿಯಾಗಿ ರುದ್ರಾದಿಗಳು ಸ್ತೋತ್ರ ಮಾಡಿದಾಗ ಅವನಿಗೆ ಅನುಗ್ರಹ ಮಾಡಲಿಕ್ಕೆ ಅಲ್ಲಿ ಹೋಗಿದ್ದನ್ನೇ ಈ ರೀತಿಯಾಗಿ ವಿಪರೀತವಾಗಿ ಅರ್ಥವನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ದೈತ್ಯರ ಲಕ್ಷಣ ಅಂತ ತಿಳಿಸ್ತಾರೆ